ಜಿಫ್ವಾ ನಂದ ಕನ್ನಡ ಸಾಹಿತ್ಯ ಪರಿಷತ್ತಿನ ಆಲೋಚನೆಯಂತೆ ಒಂದು ಪ್ರಚಾರಕ ಸಮಿತಿ ಸಂಚಾರ ಹೊರಟಿತು ಚಿತ್ರದುರ್ಗ ಪ್ರಾಂತ್ಯದ ತಡೆ ಹೊರಟ ಒಂದು ಗುಂಪಿನ ಕತೆ ಹೇಳುತ್ತೇನೆ ಶ್ರೀಮಾನ್ ನಿಟ್ಟೂರು ಶ್ರೀನಿವಾಸರಾಯರು ಅದಕ್ಕೆ ನಾಯಕರು ಪಾಂಡ್ಯಂ ಶ್ರೀನಿವಾಸರಾಯರು ವಿ ಸೀತಾರಾಮಯ್ಯನವರು ಕೆ ವಿ ನಾನು ಇನ್ನು ಕೆಲವರು ಚಳ್ಳಕೆರೆ ತಾಲೂಕಿನ ಮುಷ್ಠೂರು ಎಂಬುದು ನಮ್ಮ ಕಾರ್ಯರಂಗ ಆಯಾಸ ಪರಿಹಾರ ಅಂದು ಸಂಜೆ ಸುಮಾರು ಐದೂವರೆ ಆರು ಗಂಟೆ ವೇಳೆಗೆ ನಾವು ಮುಷ್ಟೂರನ್ನು ತಲುಪಿದವು ಅಲ್ಲಿ ಶ್ರೀ ನಾಗಲಿಂಗ ಸ್ವಾಮಿಗಳೆಂಬ ವೀರಶೈವ ಮಠಾಧ್ಯಕ್ಷರು ಸ್ವಾಗತ ಸಮಿತಿಗೆ ಮುಖಂಡರಾಗಿದ್ದರು ಕುಶಲ ಪ್ರಶ್ನೆಗಳಾದ ಮೇಲೆ ನಮಗೆ ಲಘುವಾದ ಉಪಹಾರವಾಯಿತು ಅದನ್ನು ಏರ್ಪಾಡು ಮಾಡಲು ಮಿತ್ರರಾದ ಕೆಲವರು ಸ್ಕೂಲ್ ಮೇಸ್ಟರುಗಳು ಸೇರಿಕೊಂಡಿದ್ದರು ಅವರ ಜೊತೆಗೆ ನಮ್ಮ ನಿಟ್ಟೂರು ಶ್ರೀನಿವಾಸ ರಾಯರ ಸ್ನೇಹಿತರಾದ ಇತರರು ಸೇರಿದರು ಈ ಮಿತ್ರ ವರ್ಗದ ಆಧಾರೋತ್ಸಾಹಗಳ ಫಲಿತಾಂಶ ಗಮಗಮಿಸುವ ತುಪ್ಪದಲ್ಲಿ ಮಾಡಿದ್ದ ಸಜ್ಜಿಗೆ ಉಪ್ಪಿಟ್ಟು ಬೋಂಡ ಎರಡು ಮೂರು ಬಗೆಯ ಬಾಳೆಹಣ್ಣುಗಳು ಇನ್ನೇನೇನೋ ತಿಂಡಿಗಳು ಸೊಗಸಾದ ಕಾಫಿ ಕೇಳಿದಷ್ಟು ನಮ್ಮ ಪಾರ್ಟಿ ಪ್ರಯಾಣ ಮಾಡಿ ಆಯಾಸ ಪಟ್ಟಿದ್ದರಿಂದ ಈ ಎಲ್ಲ ಪಲಹಾರ ಸಾಮಗ್ರಿಗೂ ನ್ಯಾಯ ಸಂದಿತು ಹಸಿವಿನ ಜೊತೆಗೆ ಕೃತಜ್ಞತೆಯೂ ಸೇರಿತ್ತು ಉಪಾಧ್ಯಾಯರುಗಳು ದೊಡ್ಡ ಮನುಷ್ಯರು ಅವರು ಬಡಿಸಿ ಬಡಿಸಬಂದದ್ದನ್ನು ಬೇಡವೆನ್ನುವುದು ಮರ್ಯಾದೆಯೇ ಹೀಗೆ ತರ್ಕ ಮಾಡಿಕೊಂಡು ನಾವು ಪ್ರತಿಯೊಬ್ಬರು ನಾಯಕ ಶ್ರೀ ನಿಟ್ಟೂರು ಶ್ರೀನಿವಾಸ ರಾಯರವಿನ ಕಂಠಪೂರ್ತಿ ಸೇವಿಸಿದೆವು ಅನಂತರ ಉಪನ್ಯಾಸ ಸಮಯ ಇದಕ್ಕಾಗಿ ಸೇರಿದ್ದಾರೆ ಜನ ಕೆಲವರು ಕುಸ್ತಿ ಕಸರತ್ತುಗಳನ್ನು ಪ್ರದರ್ಶನ ಮಾಡಿದರು ಆಗ ಶ್ರೀ ನಾಗಲಿಂಗ ಸ್ವಾಮಿಗಳು ಪೂರ್ವಾಶ್ರಮದಲ್ಲಿ ನಾವು ಹೀಗೆ ಮಾಡುತ್ತಿದ್ದೆವು ಎಂದು ವಿವರಿಸಿದರು ಆಗೋಷ್ಠಿಯಲ್ಲಿ ಬಿಡಿ ಸಿಗರೇಟುಗಳ ವಾಸನೆಯೂ ದಂಡಿಯಾಗಿತ್ತು ಬೇಡವೆನ್ನುವುದು ಹೇಗೆ ಉಪನ್ಯಾಸ ನಂತರ ಭೋಜನ ಪ್ರಸ್ತಾವ ಅದು ಬಂದಾಗ ನಾನು ನಮ್ಮ ಪಿ ಶ್ರೀನಿವಾಸ ರಾಯರು ನಿಟ್ಟೂರು ಈ ಮೂವರು ಮಾತ್ರ ಪ್ರತಿ ಹೇಳಲಿಲ್ಲ ಸೀತಾರಾಮಯ್ಯ ರಾಘವಾಚಾರ ಮೊದಲಾದವರು ಬಿಲ್ಕುಲ್ ಆಗುವುದಿಲ್ಲವೆಂದು ಆಗ್ರಹ ಮಾಡಿ ಊಟ ಬೇಡವೆಂದರು ನಮಗೆ ಹೊಟ್ಟೆ ಬಿರುದು ಹೋಗುತ್ತಿದೆ ಅಷ್ಟೊಂದು ಫಲಹಾರವಾದ ಮೇಲೆ ಊಟವೆಂದರೆ ಏನು ಎಂದೆಲ್ಲ ಸಕಾರಣವಾಗಿ ಕೂಗಾಡಿದರು ನಾನು ಪಿ ಶ್ರೀನಿವಾಸರಾಯರು ಪ್ರತಿ ಹೇಳಿದೆವು ನೀವು ಹೇಳುವುದು ಸಕಾರಣವಾಗಿದರು ಒಪ್ಪತಕ್ಕದ್ದಲ್ಲ ಅತಿಥಿಗಳಾಗಿ ಬಂದವರು ನಾವು ನಮ್ಮನ್ನು ಇಲ್ಲಿಗೆ ಬರಮಾಡಿಕೊಂಡಿರುವವರು ನಾವು ಊಟ ಮಾಡದಿದ್ದರೆ ಏನೆಂದುಕೊಂಡು ಮರ್ಯಾದೆಗಾದರೂ ಊಟ ಮಾಡಬೇಡವೆ ನಿಮಗೆ ಹೊಟ್ಟೆಯಷ್ಟು ಭಾರವಾಗಿದ್ದರೆ ಇಲೆಯ ಮುಂದೆ ಕುಳಿತು ಊಟದ ಶಾಸ್ತ್ರ ಮಾಡಿ ಮುಗಿಸಬಹುದಲ್ಲ ನೋಟಕ್ಕೆ ಊಟವಾಗಲಿ ಹೀಗೆ ಪ್ರಸಲಾಯಿಸಿದೆವು ನಮ್ಮ ಸ್ನೇಹಿತರು ಗುಣಗುತ್ತಾ ನಮ್ಮ ಪಂಕ್ತಿಯಲ್ಲಿ ಕುಳಿತರು ಬಿಸಿ ಬಿಸಿ ಅನ್ನ ಸಿಗುಂಬಳ ಹುಳಿ ಕೊಬ್ಬರಿ ಚಟ್ನಿ ಪಲ್ಯ ಇತ್ಯಾದಿ ಇದು ಆ ಹೊತ್ತಿನ ಪಾಣ್ಯಂ ಶ್ರೀನಣ್ಣನೂ ನಾನು ಚಟ್ನಿಯಲ್ಲಿ ಕಲಿಸಿ ಆಹಾಯಿನೂ ಸೊಗಸು ಎನ್ನುತ್ತಾ ನಾಲ್ಕೈದು ಕವಳಗಳನ್ನು ಸಾದಿಸಿ ಬಳಿಕ ಹುಳಿಯಲ್ಲಿ ಅನ್ನ ಕಲಿಸಿದೆವು ತುಪ್ಪ ಬಂತು ಅದೇನು ಹದವೋ ಮತ್ತೊಂದು ಸಾರಿ ಹುಳಿಯಲ್ಲಿ ಅನ್ನ ಕಲಿಸಿದಾಯಿತು ಬೇಷ್ಬೇಷ್ ಆ ರುಚಿಯನ್ನು ಹೊಗಳುತ್ತಿದ್ದೆವು ನಮ್ಮಿಬ್ಬರಲ್ಲಿ ಯಾರೋ ಒಬ್ಬರು ಸೀತಾರಾಮಯ್ಯ ರಘವಾಚಾರ್ಯರಿಗೆ ಬಲವಂತ ಮಾಡ ಹೊರಟವು ಇನ್ನೊಬ್ಬರು ನಿಮ್ಮಿಷ್ಟಕ್ಕೆ ನೀವು ಊಟ ಮಾಡಿ ಮಾತು ಬೇಡ ಅಂದರು ನಾವು ಮುರನಿಯ ಸಾರಿ ಹುಳಿಗೆ ಸಿದ್ಧರಾದವು ರುಚಿ ರುಚಿಯಾಗಿ ನಾವು ಮೆಲ್ಲುತ್ತಿದ್ದದ್ದನ್ನು ನೋಡಿ ಸೀತಾರಾಮಯ್ಯ ರಾಘವಾಚಾರ್ಯರು ತಮ್ಮ ತಮ್ಮ ಎಲೆಗಳಂಚಿನಲ್ಲಿ ನಂಜಿಕೊಳ್ಳುವುದಕ್ಕಾಗಿ ಬಳಸಿದ್ದ ಅರೆಸೋಟು ಹುಳಿಯನ್ನು ನಾಳೆಗೆ ಮೇಲಿಟ್ಟುಕೊಂಡು ನೋಡಿದರು ನಮಗಾಗಿ ಮೂರನೆಯ ಸಾರಿ ಹುಳಿ ಬಂದಾಗ ಅವರು ಬಳಸುವಾತನನ್ನು ಕರೆದು ಇಲ್ಲಿಯೂ ಸ್ವಲ್ಪ ಎಂದು ಕೇಳಿದರು ಮರ್ಮಜ್ನಾದ ಆ ಬಡಿಸುವಾತ ಒಬ್ಬೊಬ್ಬರ ಎಲೆಗೂ ಧಾರಾಳವಾಗಿ ಮೂರು ನಾಲ್ಕು ಸೌಟು ಹುಳಿಯನ್ನು ಹಾಕಿದ ಬೇಡವೆಂದರು ಪುನಃ ಪುನಃ ಬಡಿಸಿಕೊಂಡು ನಮ್ಮಂತಿಯ ಭೋಜನ ಮಾಡಿದರು ನಮ್ಮ ಸ್ನೇಹಿತರು ನಮಗೆ ಒಳಗೊಳಗೆ ಹಿಗ್ಗು ಬೇಡವೆಂದರು ದಾರಿಗೆ ಬಂದರಲ್ಲ ಎಂದು ಊಟ ತಿರಿದ ಮೇಲೆ ಕೈ ಬರುತ್ತಿದ್ದಾಗ ಒಬ್ಬ ಮೇಷ್ಠರು ಆಚೆ ಕಡೆಗೆ ಕೈ ತೋರಿಸಿ ದೇಶೋ ವಿಶಾಲವಾಗಿದೆ ಎಂದರು ಶ್ರೀ ಎಂದರು ಸೀತಾರಾಮಯ್ಯ ರಘಾಚಾರ್ಯರು ಮೊದಲಾದವರು ಆ ವಿಶಾಲವಾದ ಬಯಲಿಗೆ ಹೋಗಿ ಬರುತ್ತಾ ಅಬ್ಬಬ್ಬ ಹೊಟ್ಟೆಯಲ್ಲಿ ಜಡ್ಡು ಕಟ್ಟಿದ್ದದ್ದು ಕಡೆದು ಸುಖವಾಯಿತು ಅದೆಲ್ಲಾ ಆ ತುಪ್ಪದ ಪ್ರಭಾವ ಎಂದರು ಸಿಗುಂಬಳಕ್ಕೂ ಅವರೇ ಕಾಳಿಗೂ ಅದನ್ನು ಪಾಕ ಮಾಡಿದವರ ಹದಕ್ಕೂ ಬರಬೇಕಾಗಿತ್ತು ಕೀರ್ತಿ ಅದು ತಪ್ಪು ಹೋಯ್ ತಪ್ಪಿ ಹೋಯಿತು ನಾನು ಕೇಳಿದ ಒಂದು ಕತೆ ಹೇಮಾ ಹನುಮಂತಯ್ಯನವರು ಅಥವಾ ಕೂರಗಾಯಲ ವೆಂಕಟಸುಬ್ಬಯ್ಯನವರು ಮಾಮಲೇದಾರರಾಗಿದ್ದಾಗ ಒಂದು ವಿಶೇಷ ಸಂದರ್ಭ ಆ ಮಾಮಲೆದಾರರು ಶೈ ವಿಶೇಷವಾಗಿ ಮಹಾಲಕ್ಷ್ಮಿಯ ಭಕ್ತರು ಶ್ರಾವಣ ಮಾಸದಲ್ಲಿ ವರಲಕ್ಷ್ಮಿಯ ವ್ರತ ಬಂದಾಗ ಅದನ್ನು ಬಹು ವಿಜೃಂಭಣೆಯಿಂದ ನಡೆಸುವರು ತಾಲೂಕಿನ ಎಲ್ಲಾ ಕಡೆಗಳಿಂದಲೂ ತರಕಾರಿ ತುಪ್ಪ ಬರುತ್ತಿದ್ದವು ಉಪಚಾರ ಮಾಮಲೆದಾರರು ಹನುಮಂತಯ್ಯ ನವರೆಂದು ಇಟ್ಟುಕೊಳ್ಳೋಣ ಊರಿನ ಎಲ್ಲಾ ಜಾತಿಯ ಗಣ್ಯ ಜನರು ಆ ದಿನ ರಾತ್ರಿ ಸಂತರ್ಪಣೆ ನಡೆಸುವರು ಹೀಗೆ ಒಂದು ಸಾರಿ ನಡೆದಾಗ ವೈಶ್ಯರ ಸಮಾರಾಧನೆ ಆಗುತ್ತಿದ್ದ ಜಾಗದಲ್ಲಿ ಸುಮಾರು ಒಂಬತ್ತು ಗಂಟೆಯ ವೇಳೆಗೆ ಮಾಮಲೆದಾರರ ಸವಾರಿ ಚಿತ್ತರಿಸಿತು ಬಂದಿದ್ದ ಅತಿಥಿಗಳನ್ನು ವಿಚಾರಿಸಿ ಮರ್ಯಾದೆ ಮಾಡುವುದಕ್ಕಾಗಿ ಆಗ ಒಂದೊಂದು ಪಂಕ್ತಿಯಲ್ಲಿಯೂ ಒಬ್ಬೊಬ್ಬ ಅತಿಥಿಗೂ ಆಳುದ್ದದ ಬಾಳೆ ಎಲೆ ಹಾಸಿ ಭಕ್ಷ್ಯಗಳನ್ನು ನಾಲ್ಕು ತರಹ ಪಲ್ಯಗಳು ಒಂದು ಹುಳಿ ಒಂದು ಮಜ್ಜಿಗೆ ಪಳಿದ್ಯ ಒಂದು ಕೂಟು ಒಂದು ಪಚ್ಚಡಿ ಇವುಗಳ ಜೊತೆಗೆ ಕೋಸಂಬರಿ ಗೊಜ್ಜು ತಿಳಿಸಾರು ಮೊದಲಾದವು ಆಮೇಲೆ ಹೋಳಿಗೆ ಚಿರೋಟಿ ಲಾಡು ಹೈಗಡುಬು ಒಗ ಹಪ್ಪಳ ಸಂಡಿಗೆಗಳು ಹನುಮಂತಯ್ಯನವರು ಎಲೆ ಎಲೆಯ ಮುಂದೆಯೂ ನಿಂತು ವಿಚಾರಿಸಿಕೊಳ್ಳುವರು ಸಾವಕಾಶವಾಗಿ ಭೋಜನ ನಡೆಯಬೇಕೆಂದು ಉಪಚಾರ ಹೇಳುವರು ಭಕ್ಷ್ಯಗಳನ್ನು ಬಲವಂತ ಮಾಡಿ ಹಾಕಿಸುವರು ಹೀಗೆ ಸಂತರ್ಪಣೆ ನಡೆಯುತ್ತಿದ್ದಾಗ ವೈಶ್ಯ ಪಂಕ್ತಿಯಲ್ಲಿ ನಂಬೂರಿ ಸಂಜೀವಯ್ಯ ಶೆಟ್ಟಿ ಎಂಬುವರಿದ್ದರು ಇವರು ಮಹಾಗಣ್ಯರು ಊರಿನ ವರ್ತಕರಲೆಲ್ಲ ಪ್ರಮುಖರು ಸಾಹುಕಾರರು ಇವರ ಎಲೆಯ ಮುಂದೆ ಮಾಮಲೆದಾರರು ನಿಂತು ಮಾತನಾಡುತ್ತಿದ್ದಾಗ ಅಡಿಗೆಯವರು ಇಡ್ಲಿಗಳನ್ನು ಬಳಸುತ್ತಿದ್ದರು ಮಾಮಲಿದಾರರು ಶಿಫಾರಸು ಮಾಡಿದ ಪ್ರಕಾರ ಅಡಿಗೆಯವರು ಸಂಜೀವಯ್ಯನವರ ಎಲೆಯಲ್ಲಿ ಹದಿನೈದು ಇಪ್ಪತ್ತು ಇಡ್ಲಿಗಳನ್ನು ರಾಶಿ ಹಾಕಿದರು ಸಂಜೀವಯ್ಯನವರು ನಿಟ್ಟುಸಿರು ಬಿಟ್ಟರು ಮಾಮಲೆದಾರರು ಕೇಳಿದರು ತೆಲಗಿನಲ್ಲಿ ಏನು ಸಂಜೀವಯ್ಯ ಇದೆಷ್ಟಿದೆ ಮಹಾ ಸಾವಕಾಶವಾಗಿ ಭೋಜನವಾಗಬೇಕು ಅವಸರವೇನೂ ಇಲ್ಲ ವ್ರತ ಸಾಧನೆ ಸಂಜೀವಯ್ಯ ನಗುತ್ತಾ ತೆಲುಗಿನಲ್ಲಿಯೇ ನಾನು ಒಂದು ವ್ರತ ಈ ನಡೆಸಿಕೊಂಡು ಬಂದಿದ್ದೆ ಇಂದು ಅದು ಮುಗಿಯಲು ಹೋಯಿತು ಅದು ಏನೆಂದರೆ ಊಟದ ಎಲೆಯಲ್ಲಿ ಬಿಸಾಡಬಾರದು ಎಂದು ಆಗತಕ್ಕೆ ಇಹೊತ್ತು ಹೊತ್ತು ವಿಘ್ನಕ್ಕೆ ಹೆದರಿ ವ್ರತ ಬಿಡಲಾರೆ ಒಂದು ಹುಕುಮಾಗಬೇಕು ಏನೆಂದರೆ ಶೇಖದಾರ ಗುಂಡಪ್ಪನವರ ಮನೆಯಿಂದ ದೊಡ್ಡ ದೀಪ ಸ್ತಂಭಗಳನ್ನು ತರಿಸು ಅವುಗಳಲ್ಲಿ ಒಂದೊಂದು ದೀಪಕ್ಕೆ ಒಂದೊಂದು ಪಡಿಎಣ್ಣೆ ಒಂದೊಂದು ದೀಪದ ಮುತ್ತಿಗೆ ಒಂದೊಂದು ಕಕ್ಕಡ ಹಿಡಿಯುತ್ತದೆ ನೀವು ದಯಮಾಡಿ ನಾಲ್ಕು ಪಡಿಎಣ್ಣೆ ಎಂಟು ಕಕ್ಕಡಗಳು ಎರಡು ಕೊಡ ನೀರು ಎರಡು ತಂಬಿಗೆ ನನಗೆ ಹಿಂದೆ ಒರಗಿಕೊಳ್ಳಲು ಒಂದು ಹೊರಗುದಿಮ್ಮು ಎರಡು ಪತ್ತೆಗಳಿಗೂ ಸಣ್ಣ ಸಣ್ಣ ಸಣ್ಣ ದಿಮ್ಮುಗಳು ಇಬ್ಬರು ಆರುಗಳು ಇಷ್ಟನ್ನು ಒದಗಿಸಬೇಕು ನನ್ನ ಕೈಲಾದಷ್ಟು ನೋಡಿಕೊಳ್ಳುತ್ತೇನೆ ಚೂಕಡಿಗೆ ಇಲ್ಲಿ ಹೊರಗಿಕೊಳ್ಳುತ್ತೇನೆ ಹಾಗೆ ಮಾಡದೇ ಇದ್ದಾಗ ಮೆಲ್ಲುತ್ತಿರುವುದು ದೇವರು ಮಾಡಿಸಿದ ಹಾಗಾಗಲಿ ನಾನು ಸತ್ತರು ವ್ರತವನ್ನು ಬಿಡುವುದಿಲ್ಲ ವ್ರತ ನನ್ನನ್ನು ಬಿಟ್ಟರೆ ಉಪಾಯವಿಲ್ಲ ಅದು ದೇವರ ಚಿತ್ತ ಈ ಉತ್ತರವನ್ನು ಹೇಳಿದ ಮೇಲೆ ಅದರ ಅರ್ಥ ಎಲ್ಲರ ಮನಸ್ಸಿಗೂ ಹೊಡೆದು ಇನ್ನು ಮುಂದೆ ಅಂತ ಉಪಚಾರ ತಕ್ಕದ್ದಲ್ಲವೆಂದು ತಿಳಿದುಕೊಂಡರಂತೆ ಸಂಜೀವಯ್ಯನವರು ಹಾಗೂ ಹೀಗೂ ಮಾಡಿ ತಾಳು ಮುಗಿಸಿದ ಮೇಲೆ ಕೊಂಚ ಕಣ್ಣು ಮುಚ್ಚಿದಾಗ ಆಳುಗಳು ಉಳಿದಿದ್ದ ಇಡ್ಲಿ ಭಕ್ಷ್ಯಗಳನ್ನು ನಾಯಿಗಳಿಗೆ ಸಮರ್ಪಿಸಿ ಎಲೆಯನ್ನು ಖಾಲಿ ಮಾಡಿ ಇಟ್ಟರಂತೆ